ಪೋಲೆಪಲ್ಲಿ ಚಿನ್ನಸ್ವಾಮಿ ಶೆಟ್ಟರು ಚಿನ್ನಸ್ವಾಮಿ ಶೆಟ್ಟರು ಪೋಲೆಪಲ್ಲಿ ಸಾಹುಕಾರರ ಅಳಿಯಂದಿರೆಂದು ಕೇಳಿದ್ದೇನೆ ನನಗೆ ಅವರ ಪರಿಚಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ನನಗೆ ಕೊಂಚ ಹಣ ಸಾಲ ಬೇಕಾಯಿತು ನನಗೆ ಆಪ್ತರಾಗಿದ್ದ ವೈದ್ಯವರ ಕೆ ಶೇಷಯ್ಯರ್ ಅವರಲ್ಲಿ ಪ್ರಸ್ತಾವಿಸಿದೆ ಶೇಷಯ್ಯರ್ ಅವರು ನಮ್ಮ ಊರಿಗೆ ಸಮೀಪದಲ್ಲಿರುವ ದೇವರಾಯ ಸಮುದ್ರದ ಕಡೆಯವರು ಸಂಸ್ಕೃತ ಬಲ್ಲವರು ಆಯುರ್ವೇದ ಅಭ್ಯಾಸ ಮಾಡಿದ್ದವರು ಥಿಯೋಸಫಿಕಲ್ ಸೊಸೈಟಿಗೆ ಸೇರಿ ಆನಿಬೆಸೆಂಟ್ ಸರ್ ಎಸ್ ಸುಬ್ರಹ್ಮಣ್ಯಯ್ಯರ್ ಮೊದಲಾದವರಲ್ಲಿ ಬಳಕೆಯಿಂದ ಇದ್ದವರು ಪರವಸಾತ್ವಿಕರು ಅವರು ನಾನು ಹೇಳುತ್ತಿರುವ ಕಾಲದಲ್ಲಿ ಇಂಡಿಯನ್ ಸ್ವದೇಶಿ ಸ್ಟೋಸ್ ಎಂಬ ವ್ಯಾಪಾರ ಸಂಸ್ಥೆಯನ್ನು ನಡೆಸುತ್ತಿದ್ದರು ಅವೆನ್ಯೂ ರೋಡಿನಲ್ಲಿ ತುಪ್ಪದಾಂಜನೇಯ ಸ್ವಾಮಿ ಗಲಿಯಿಂದ ಉತ್ತರಕ್ಕೆ ಹೋದರೆ ಮೂರನೆಯದೋ ನಾಲ್ಕನೆಯದೋ ಅಂಗಡಿ ಅಲ್ಲಿ ಗಣಪ್ಪ ಎಂಬುವರ ದೊಡ್ಡ ಪುಸ್ತಕದ ಅಂಗಡಿ ಇತ್ತು ನಾನು ಅಲ್ಲಿ ಎಷ್ಟೋ ಪುಸ್ತಕಗಳನ್ನು ಕೊಂಡಿದ್ದೇನೆ ಶೇಷಯ್ಯರ್ ಸ್ವದೇಶಿ ವೃತಸ್ಥರು ಕುಷ್ಮಾಂಡಲೇಹ ಲೇಹ ಶೇಷಯ್ಯರ್ ಅವರ ಸ್ವದೇಶಿ ಸ್ಟೋರ್ಸ್ ಅಂಗಡಿಯಲ್ಲಿ ಅವರು ಅವರ ಮಿತ್ರರಾದ ವೈದ್ಯ ರಾಮರಾಯರು ಸೇರಿ ತಯಾರು ಮಾಡಿದ್ದ ಲೇಹ್ಯಗಳನ್ನು ಹಲ್ವಾಗಳನ್ನು ಸಿಸೆಗಳಲ್ಲಿ ಭರ್ತಿ ಮಾಡಿ ಇರಿಸಿದ್ದರು ಒಂದು ದಿನ ನಮ್ಮ ಮಿತ್ರರಾದ ಅಡ್ವೊಕೇಟ್ ಎ ಆರ್ ಅವರ ಸವಾರಿ ಅಲ್ಲಿಗೆ ಚಿತ್ತೈಸಿತು ಅವರು ಆಗಾಗ ಅಲ್ಲಿಗೆ ಬರುತ್ತಿದ್ದುದುಂಟು ಆ ದಿವಸ ನಾಗೇಶಯ್ಯರ್ ಒಂದು ಸಿಸಿಯನ್ನು ನೋಡಿ ಅದೇನೆಂದು ಶೇಷಯ್ಯರ್ ಅವರನ್ನು ಕೇಳಿದರು ಶೇಷಯ್ಯರ್ ಅದು ಕುಶ್ಮಾಂಡಲೇಹ ಅದು ಏತಕ್ಕೆ ಇದು ಮೈಗೆ ಪುಷ್ಟಿ ಬರುವುದಕ್ಕೆ ದಿನಾಗಲೂ ಕೊಂಚ ಸೇವಿಸಿದರೆ ಒಳ್ಳೆಯದು ನಾಗೇಶ್ವರಯ್ಯರ್ ಅವರು ಆ ಕೂಡಲೇ ಆ ಸಿಸೆಯನ್ನು ತಮ್ಮ ಗಾಡಿಯಲ್ಲಿ ಇರಿಸಿಕೊಂಡರು ಕೋರ್ಟುಗಳ ಕಡೆ ಹೊರಟರು ಇದು ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ಎರಡು ಗಂಟೆಯ ವೇಳೆಗೆ ಅವರು ಸ್ವದೇಶಿ ಸ್ಟೂರ್ಗೆ ಮತ್ತೆ ಬಂದರು ಆ ಸೀಸೆ ಕೊಟ್ಟಿರಲ್ಲ ಅಂತದ್ದು ಇನ್ನೊಂದು ಕೊಡಿ ನಾಗೇಶ್ವರಯ್ಯರ್ ಅದನ್ನು ತೆಗೆದುಕೊಂಡು ಹೋದವರು ಸಂಜೆ ಐದು ಗಂಟೆಗೆ ಬಂದು ಮತ್ತೊಂದು ಸೀಸೆಯನ್ನು ಕೇಳಿದರು ಆ ವೇಳೆಗೆ ಶೇಷಯ್ಯರ್ ಅಲ್ಲಿದ್ದರು ಅವರು ಕೇಳಿದರು ಆವಾಗಲೇ ತೆಗೆದುಕೊಂಡು ಹೋದಿರಲ್ಲ ಅದನ್ನು ಏನು ಮಾಡಿದಿರಿ ಏನು ಮಾಡುವುದು ತಿಂದು ಬಿಟ್ಟೆ ಚೆನ್ನಾಗಿತ್ತು ಎರಡನೆಯದು ಮುಗಿದು ಹೋಯಿತು ಈಗ ಇನ್ನೊಂದು ನೀವು ಕೊಟ್ಟರೆ ಅದು ರಾತ್ರಿ ಆಗುತ್ತದೆ ಶಶೀರವರಿಗೆ ಗಾಬರಿಯಾಯಿತು ನಾನು ನಿಮಗೆ ಆಸಿಸೆ ಕೊಡುವುದಿಲ್ಲ ದೇವರ ದೇಹದಿಂದ ಈ ಹೊತ್ತು ರಾತ್ರಿ ಸುಖವಾಗಿ ಕಳೆದರೆ ಪುಣ್ಯ ಲೇಹ ನಲಗೆಗೆ ರುಚಿ ಎಂದು ಹೀಗೆ ಸಿಸೆಗಳ ಗಟ್ಟಲೆ ತಿನ್ನುತ್ತಾರೆಯೇ ತಿನ್ನಬೇಕಾದದ್ದು ಒಂದು ಸಾರಿಗೆ ಒಂದು ಬೆಜ್ಜಿಗೆ ಕಾಯ ಕಾಯಷ್ಟು ದಿನಕ್ಕೆ ಎರಡೋ ಮೂರೋ ಗಜ್ಜಿಗದ ಕಾಯಷ್ಟು ಸೇರಿದರೆ ಸಾಕು ನಾಗೇಶ್ವರಯ್ಯರ್ ನಗುತ್ತಿದ್ದರು ನಮಗೆಲ್ಲಾ ಸಂಗತಿ ತಿಳಿದ ಮೇಲೆ ನಮಗೂ ವಿನೋದವಾಯಿತು ಶೇಷಯ್ಯರವರ ವೈದ್ಯಕೀಯ ಪ್ರಸ್ತಾವ ಬಂದದ್ದರಿಂದ ಈ ಪ್ರಸಂಗ ಜ್ಞಾಪಕಕ್ಕೆ ಬಂದಿತ್ತು ಚಿನ್ನಸ್ವಾಮಿ ಶೆಟ್ಟರ ಸಹಾಯ ಬುದ್ಧಿ ಶೇಷಯ್ಯರವರು ನನ್ನನ್ನು ಚಿನ್ನಸ್ವಾಮಿ ಶೆಟ್ಟರವರಲ್ಲಿಗೆ ಕರೆದುಕೊಂಡು ಹೋಗಿ ಬೇಟಿ ಮಾಡಿಸಿದರು ನನಗೆ ಬೇಕಾಗಿದ್ದ ಅನುಕೂಲ ದೊರೆಯಿತು ಕಾಲಕ್ರಮದಲ್ಲಿ ಭಗವತ್ ಕೃಪೆಯಿಂದ ಸಾಲ ತೀರಿಸಿದ್ದು ಆಯಿತು ಅಲ್ಲಿಂದ ನಾಲ್ಕೈದು ವರ್ಷ ಕಳೆದ ಮೇಲೆ ನಾನು ಮುನ್ಸಿಪಲ್ ಕೌನ್ಸಿಲಿನ ಸದಸ್ಯನಾಗಿದ್ದಾಗ ಚಿನ್ನಸ್ವಾಮಿ ಶೆಟ್ಟರು ಅಲ್ಲಿ ಸಹ ಸದಸ್ಯರಾಗಿದ್ದರು ಆಗ ನಾನು ಕಂಡುಕೊಂಡೆ ಅವರ ಒಳ್ಳೆಯತನ ಎಂತಾದ್ದು ಜಾಗರೂಕತೆ ಎಂತಾದ್ದು ವಿವೇಕ ಎಂತಾದ್ದು ಎಂಬುದನ್ನು ಅವರು ಸಹಾಯ ಮಾಡತಕ್ಕವರೆಂದು ಎಷ್ಟೋ ಹಿಂದಿನ ಕಾಲದಿಂದ ಹೆಸರಾಗಿತ್ತು ವಿಶೇಷವಾಗಿ ಅವರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದವರು ಕಾಲೇಜುಗಳಲ್ಲಿಯೂ ಲಾ ಮೊದಲಾದ ಕಸಬುಗಳಿಗಾಗಿಯೂ ವ್ಯಾಪಾರಕ್ಕೆಂದು ಪ್ರಯತ್ನ ಯುವಕರಿಗೆ ಅವರು ಮನಸಾರ ಸಹಾಯ ಕೊಟ್ಟಿದ್ದರು ಹಣವನ್ನು ಸಾಲ ಕೊಟ್ಟಿದ್ದು ನಿಜ ಆದರೆ ಆ ಸಾಲ ತೆಗೆದುಕೊಂಡವರಿಗೆ ಒಂದು ಹೊರೆಯಾಗದಂತೆ ವಿಧ ವಿಧವಾಗಿ ರಿಯಾಯಿತಿ ತೋರಿಸುತ್ತಿದ್ದು ಮಾಫಿ ಮಾಡುತ್ತಿದ್ದು ಅಷ್ಟೇ ನಿಜ ಆ ಕಾಲದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಸಹಾಯವೇ ಒಂದು ಹೋಪಕಾರವಾಗಿತ್ತು ಹಾಗೆ ಮೈಸೂರು ಬ್ಯಾಂಕ್ ಮೊದಲಾದ ಸಂಸ್ಥೆಗಳು ಹುಟ್ಟಿರಲಿಲ್ಲ ಚಿನ್ನಸ್ವಾಮಿ ಶೆಟ್ಟರು ಕೊಟ್ಟ ಧೈರ್ಯದಿಂದ ಮುನ್ನುಗ್ಗಿ ಬಿಎಬಿಎಲ್ ಮೊದಲಾದ ಪದ್ಯ ಪದವಿಗಳನ್ನು ಸಂಪಾದಿಸಿ ಅಭಿವೃದ್ಧಿಗೆ ಬಂದ ಯುವಕರನ್ನು ನಾನು ಬಲ್ಲೆ ಅವರಲ್ಲಿ ಕೆಲವರು ನನ್ನ ಆಪ್ನ ಆಪ್ತ ಸ್ನೇಹಿತರು ಅವರು ಚಿನ್ನಸ್ವಾಮಿ ಶೆಟ್ಟರ ಹೆಸರನ್ನು ನಿಜವಾದ ಕೃತಜ್ಞತೆಯಿಂದ ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದರು ಚಿನ್ನಸ್ವಾಮಿ ಶೆಟ್ಟರು ಬಸವನಗುಡಿಯಲ್ಲಿ ಮನೆ ಕಟ್ಟಿಸುತ್ತಿದ್ದಾಗ ಅವರಿಗೂ ನನಗೂ ಒಂದು ದಿನ ಕೊಂಚ ಚರ್ಚೆ ನಡೆಯಿತು ನಾನು ಹೇಳಿದೆ ವೈಶ್ಯರು ಈಗ ಮನೆಗಳ ಮೇಲೂ ಆಡಂಬರಗಳ ಮೇಲೂ ಭೋಗ ವಿಲಾಸಗಳ ಮೇಲೂ ಹಣ ಹಾಕುವುದು ಹೆಚ್ಚಾಗುತ್ತಿದೆ ಚಿನ್ನಸ್ವಾಮಿ ಶೆಟ್ಟರು ಅದರಿಂದ ಯಾರಿಗೇನೂ ನಷ್ಟ ಸ್ವಾಮಿ ಅವರು ಸಂತೋಷವಾಗಿರ ಕೂಡದೆ ಅವರಿಗೆ ಸಂತೋಷ ಬೇಡವೆಂದು ನಾನು ಹೇಳಲಿಲ್ಲ ಪ್ರತಿಫಲ ಕೊಡಲಾರದ ದಾರಿಯಲ್ಲಿ ಅವರು ಹಣವನ್ನು ವೆಚ್ಚ ಮಾಡಬಾರದೆಂದು ನನ್ನ ಅಭಿಪ್ರಾಯ ಚಿನ್ನಸ್ವಾಮಿ ಶೆಟ್ಟರು ಮಿಕ್ಕವರು ಹಾಗೆ ಮಾಡಬಹುದು ಬ್ರಾಹ್ಮಣರು ಮಾಡುತ್ತಿಲ್ಲವೋ ನಾನು ಯಾರು ಹೀಗೆ ಮಾಡಬಾರದೆಂಬುದು ನನ್ನ ಅಭಿಪ್ರಾಯ ಭೋಗಕ್ಕೆ ಮಿತಿ ಇರಿಸಿಕೊಳ್ಳಬೇಕಾದದ್ದು ಎಲ್ಲರಿಗೂ ಕರ್ತವ್ಯವೇ ಆದರೆ ಅದು ವೈಶ್ಯರ ವಿಶೇಷ ಧರ್ಮ ವೈಶ್ಯರು ನಮ್ಮ ಸಮಾಜಕ್ಕೆ ನ್ಯಾಸಪಾಲಕರಾಗಿ ಟ್ರಸ್ಟಿಗಳಂತೆ ಇರಬೇಕಾದವರು ನಮ್ಮ ಸಮಾಜದ ಸಂಪತ್ತನ್ನು ಅಭಿವೃದ್ಧಿಪಡಿಸಿ ಕಾಪಾಡಿ ಅದನ್ನು ಸಮಾಜೋಪಕಾರಕ್ಕಾಗಿ ವಿನಿಯೋಗಿಸಬೇಕಾದದ್ದು ವೈಶ್ಯ ಧರ್ಮ ವೈಶ್ಯರು ಉಳಿಸಬೇಕಾದವರು ಯಾರಿಗೋಸ್ಕರ ಉಳಿಸಬೇಕು ಲೋಕದ ಜನಕೋಸ್ಕರ ಉಳಿಸಬೇಕು ಉಳಿಸಬೇಕಾದವರೇ ಪೂಲೂ ಮಾಡಿ ಮಾಡಲಾರಂಭಿಸಿದರೆ ಸಮಾಜದ ಗತಿ ಏನಾದಿತ್ತು ನೀವು ಹೇಳಿದ ಮಾತು ಒಪ್ಪಿದ ಸ್ವಾಮಿ ನಾನು ಮನೆ ಕಟ್ಟಿಸುತ್ತಿರುವುದರಲ್ಲಿ ಅನಾವಶ್ಯಕವಾಗಿ ಹಣ ಖರ್ಚಿ ಖರ್ಚು ಮಾಡುತ್ತಿದ್ದೇನೆಂದಲ್ಲವೇ ನಿಮ್ಮ ತಾತ್ಪರ್ಯ ನಾನು ಈ ಮನೆಯ ಕೆಲಸಕ್ಕಾಗಿ ಒಂದಷ್ಟು ಹಣವನ್ನು ಒಂದು ಲಾಭಕರವಾದ ಏರ್ಪಾಟಿನಲ್ಲಿ ಹಾಕಿದ್ದೇನೆ ಆ ಏರ್ಪಾಟಿನಿಂದ ವರ್ಷ ವರ್ಷವೂ ಒಂದಷ್ಟು ಹಣ ಉತ್ಪತ್ತಿಯಾಗುತ್ತೆ ಆಗುತ್ತದೆ ಉತ್ಪತ್ತಿಯಾದಷ್ಟು ಮಾತ್ರವೇ ನಾನು ಖರ್ಚು ಮಾಡುವುದು ನೀವು ಹೇಳಿದರೆಲ್ಲ ಜನೋಪಯೋಗವಾದ ಕೆಲಸಕ್ಕೆ ಹಣ ವಿನಿಯೋಗಿಸಬೇಕೆಂದು ಅದೇ ಈಗ ನಾನು ಮಾಡುತ್ತಿರುವುದು ಬರ ಕೆಲಸದವರು ಇಟ್ಟಿಗೆಯವರು ಗಾರೆಯವರು ಕಲ್ಲಿನವರು ಇವರಿಗೆಲ್ಲ ಜೀವನ ನಡೆಯುತ್ತಿದೆಯಲ್ಲ ಅದು ಪ್ರಯೋಜ ಪ್ರಜೋಪಯೋಗವಲ್ಲವೇ ಹೀಗೆ ನಡೆಯಿತು ನಮ್ಮ ಚರ್ಚೆ ಕಡೆಗೆ ನಮ್ಮ ಇಬ್ಬರ ಅಭಿಪ್ರಾಯಗಳು ಪರಸ್ಪರ ವಿರೋಧವಲ್ಲ ಒಂದೇ ಎಂದು ಸಮಾಧಾನ ಮಾಡಿಕೊಂಡೆವು ವೈಶ್ಯ ಧರ್ಮದ ತಿರುಳು ಒಂದು ದಿನ ಅವರ ಮನೆ ಮುಂದೆ ಲಾಲ್ಬಾಗಿ ಹೋಗುವ ದಾರಿಯಲ್ಲಿ ನನಗೆ ಮಾನ್ಯ ಮಿತ್ರರಾಗಿದ್ದ ಎದುರುಗಡೆಯಿಂದ ಚಿನ್ನಸ್ವಾಮಿ ಶೆಟ್ಟರು ಬರುತ್ತಿದ್ದರು ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ಅಲ್ಲಿ ಮಾತನಾಡುತ್ತಾ ನಿಂತೆ ಮಾತಿನ ಅವಸರದಲ್ಲಿ ನನ್ನ ಕೈಯಲ್ಲಿದ್ದ ತಾಂಬೂಲದಿಂದ ಒಂದು ಅಡಕೆಯ ಚೂರು ಜಾರಿ ನೆಲದ ಮೇಲೆ ಬಿತ್ತು ನಾನು ಅದನ್ನು ಹಾಗೆಯೇ ಬಿಟ್ಟೆ ಚಿನ್ನಸ್ವಾಮಿ ಶೆಟ್ಟರು ನನ್ನ ಮುಖ ನೋಡಿ ತವೆ ಬಗ್ಗಿ ಆ ಅಡಿಕೆ ತುರ ಚೂರನ್ನು ಮೇಲಕ್ಕೆತ್ತಿ ಮೊದಲು ಅದನ್ನು ಉಫ್ವೆಂದು ಊದಿ ಧೂಳು ಹೋಗಲಾಡಿಸಿ ಬಳಿಕ ಕೈಬೆರಳಿನಿಂದ ಉಜ್ಜಿ ಚೊಕ್ಕಟ ಮಾಡಿ ಅನಂತರ ತಮ್ಮ ಮೈ ಮೇಲಿದ್ದ ಪಂಚಿಯ ಕೊನೆಯಿಂದ ಅದನ್ನು ಮತ್ತೊಂದು ಬಾರಿ ಶುದ್ಧಪಡಿಸಿ ಅದನ್ನು ನನ್ನ ಕೈಯಲ್ಲಿಟ್ಟು ಹೀಗೆ ಹೇಳಿದರು ತೆಲುಗಿನಲ್ಲಿ ಮನಕು ಒದ್ದ ಕುಂಟೆ ಎವರಿಕೈನ ಸಾದಲ ಚೇತ ವ್ಯವಸ್ಥೆ ನೋಟಿಲೋ ವೇಸುಕೊಂಟಾರೋ ಸ್ವಾಮಿ ನಮಗೆ ಬೇಡದಿದ್ದರೆ ಇದನ್ನು ಯಾರಾದರೂ ಬಡಬಗ್ಗರ ಕೈಗೆ ಹಾಕಿದರೆ ಅವರು ಬಾಯಲ್ಲಿ ಹಾಕಿಕೊಂಡಾರು ಸ್ವಾಮಿ ಇದು ವೈಶ್ಯ ಧರ್ಮದ ತಿರುಳು ಸಾಹುಕಾರಿಯಲ್ಲಿ ಬಾರಿತನ ಹಣಕ್ಕೆ ಸಲ್ಲುವ ಮರ್ಯಾದೆಯ ವಿಷಯದಲ್ಲಿಯೂ ಬಾರಿತನ